ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡೀ ಸಾಯೋ ತನ್ಕ ಸಂಕಾದೊಳಗೆ ಗಂಡಾ ಗುಂಡಿ ಸಾಯೋ ತನಕ ಸಂಕಾದೊಳಗಿನ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಕತ್ತೋರ್ ಬಂಡೀ ಈರೋದ್ರೊಳಗೆ ಒಮ್ಮೆ ನೋಡೋ ಜೋಗ ಗುಂಡಿ ಈರೋದ್ರೊಳಗೆ ಒಮ್ಮೆ ನೋಡೋ ಜೋಗ ಗುಂಡಿ ತಾಳು ಗೊಪ್ಪ ತಾರ ಕೊಂಬ ಬೊಂಬಾಯಿ ಘಟ್ಟ ಸಾಲು ಗುಡ್ಡದ ಮೇಲೆ ನೋಡೋ ಬಳ್ಳತ ಮಾಟ ದಾರಿ ಗಡಿದು ಮಾಡಿದ್ದಾರೆ ಗುಡ್ಡದ ಬೆಟ್ಟ ದಾರಿ ಕಡಿದು ಮಾಡಿದ್ದಾರೆ ಗುಡ್ಡದ ಬೆಟ್ಟ ಪಶ್ಚಿಮ ಘಟ್ಟದ ಮೇಲೆ ನೋಡೋ ಬೆಟ್ಟ ಪಶ್ಚಿಮ ಘಟ್ಟದ ಮೇಲೆ ನೋಡೋ ಅಂತ ದೊಂತು ವಂಕುಮಾರು ರಸ್ತೆದಾರಿ ಅಂತೂ ಡೊಂಕುವಂಕುಮೋರು ರಸ್ತೆ ದಾರಿ ಹತ್ತಿ ಇಳಿದು ಸುತ್ತಿದಾಗೆ ಹಾವಿನ ಮರಿ ಹತ್ತಿ ಇಳಿದು ಸುತ್ತಿದಾಗೆ ಹಾವಿನ ಮರಿ ಅಂಕು ಡೊಂಕು ವಂಕುಮೋರು ರಸ್ತೆ ಹತ್ತಿ ಹಿಡಿದು ಸುತ್ತಿದ ಹಾಗೆ ಹಾವಿನ ಮರಿ ತೊಟ್ಲಾಗೆ ಜಿಂಕೆ ಆಡಿದಾಗೆ ಮನಸಲ್ಲರಿ ನಡೆಯುತ್ತದೆ ಮೈಸೂರೊಳಗೆ ಬರಾಂಬುರಿ ನಡೆಯುತ್ತದೆ ಮೈಸೂರೊಳಗೆ ಧರಾಂದುರಿ ಬುತ್ತಿ ಉಣ್ಣಿಕೆ ಇಲ್ಲಿ ತೊಂಪಾಗಿದೆ ಒಂಪು ಇಂಪು ಸೇರಿ ಮನಸೋ ತಂಪಾಗಿದೆ ತಂಪಿನಿಂದ ಮತ್ತೊಂದು ನೋ ಕಾಗ್ತದೆ ತಂಪಿನಿಂದ ಜೀವಕ್ಕೊಂಡು ಇಂಪಾಗ್ತದೆ ಅಡ್ಡ ಬದ್ದಿ ನಿಲ್ಲೋ ನಿಲ್ಲು ನೀರಿ ಮೀತಿ ಇರೋದೊಳಗೆ ಇನ್ನೊಂದೇನೋ ಪನ್ನಾಲತಿ ನೀರು ಕೆಡವಿ ರಾಟ ತಿರುಗಿ ನಾಡಿನೊಳಗೆ ಕೊಡ್ತಾರಂತೆ ದೀಪ ತಂತಿ ಊಟ ಮುಗಿದಿದ್ರೇಳು ಮುಂದೆ ನೋಡೋದಿದೆ ನೋಡುತ್ತಿದ್ರೆ ಮನಸ್ಸು ಕೆಟ್ಟು ಹೊಚ್ಚಾಗ್ತದೆ ಬೇಕಾದ್ರಿಲ್ಲೇ ಉಡುಪಿ ಮಾವನ್ ಮನೆಯೊಂದಿದೆ ಉಳಿಯೋದಾದ್ರೆ ಮಹಾರಾಜರ ಬಂಗಲೆಯಿದೆ ನೋಡು ಗೆಳೆಯ ಜೋಕೆ ಮಾತ್ರ ಪಾತಾಳದ್ ಗುಂಡಿ ಹಿಂದಿದು ಮುಂದಕ್ ಬಂದ್ರೆ ಕೈ ತಪ್ಪಿದ್ ಗುಂಡಿ ಕಣ್ಣುಗಳಿಗೆ ಕಾಣ್ತದೆ ಬೊಂಬಾಯಿದಂಡಿ ನಮ್ಮದೆಂದ್ರೆ ಹೆಮ್ಮೆ ಎಲ್ವೆ ಜೋಗದ್ಗುಂಡಿ ಶಿಷ್ಟುಗಾರ ಶಿವಪ್ಪ ನಾಯ್ಕ ಕೆಳದಿನಗಾರ ಚಿಕ್ಕ ದೇವ ದೊಡ್ಡ ದೇವ ಮೈಸೂರ್ ನಗರ ಹಿಂದಕ್ಕಿಲ್ಲಿ ಬಂದಿದ್ರಂತೆ ಶ್ರೀರಾಮರು ಎಲ್ಲ ಎಲ್ಲ ಪತಿಯ ಹೇಳುತ್ತಾರೆ ಕಲ್ಪಾಂತರ ರಾಜೋಷ ರಾಜಾರೋರಲ್ ರಾಕೆಟ್ ಲೇಡಿ ನಾಕೋರ್ ಮುಖ ರಾಜೋರಲ್ ರಾಕೆಟ್ ಚಾತೋರ್ ಮುಖ ಹಿಂದಿನಿಂದ ಬಂದದ್ದೇ ಹಿಂದಿ ನಿಂದ ಬಂದೋ ಬ ಮಥಾ ಹಿಂದಿ ನಿಂದ ಬಂದೇ ಮಥಾ ಬಂದೇ ಮತ